ಸೈಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪರಿತುಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆಧರದಿ ಕೇಳುವುದು ಜೀವ ಮತ್ತು ಪರಮಾತ್ಮನ ಭೇದದ ವಿಚಾರವನ್ನು ನದಿಯ ದೃಷ್ಟಾಂತ ಸಮುದ್ರಕ್ಕೆ ಸೇರ್ತಕ್ಕಂಥ ನದಿಯ ದೃಷ್ಟಾಂತದಿಂದ ಇಲ್ಲಿ ತಿಳಿಸ್ಕೊಡ್ತಾರೆ ಸಾಗರದೊಳಿಯ ನದಿಯ ಜಲ ಭೇದ ಆಗಸದೊಳಿ ಕಾಗೆ ಗುಬ್ಬಿಗಳ ಅರಿಯಬಲ್ಲವೇ ನದಿಯ ಜಲಸ್ಥಿತಿಯ ಭೋಗಿವರ ಪರ್ಯಂಕಶಯನನುಳು ಈ ಗುಣತ್ರಯಬದ್ಧ ಜಗವಿಹುದು ಆಗಮ್ನರು ತಿಳಿವರು ಅಜ್ಞಾನಿಗಳವಡದು ಎಲ್ಲ ನದಿಗಳು ಹೋಗಿ ಸಮುದ್ರವನ್ನು ಸೇರುತ್ತೆ ನದಿ ಸಮುದ್ರವನ್ನು ಸೇರಿದಾಗ ಸಾಗರದ ಅಥವಾ ಸಮುದ್ರದ ಉಪ್ಪು ನೀರಿನೊಂದಿಗೆ ಬೆರ್ತಿದೆ ಅಂತ ಅಂದ ನದಿ ನೀರು ಯಾವತ್ತೂ ಉಪ್ಪಾಗೋದೇ ಇಲ್ಲ ಉದಾಹರಣೆ ಕೊಡಬೇಕು ಅಂತಾದರೆ ಹಾಲಿನ ಜೊತೆಗೆ ನೀರನ್ನು ಬೆರೆತಾ ಬೆರೆಸ್ದಾಗ ಹಾಲು ನೀರು ಪ್ರತ್ಯೇಕವಾಗಿ ಕಾಣೋದಿಲ್ಲ ಅಥವಾ ನೀರು ಹಾಲಾಗೋದೂ ಇಲ್ಲ ಅದೇ ರೀತಿಯಾಗಿ ಆ ಸಮುದ್ರದ ನೀರು ನದಿಯ ನೀರು ಮಿಕ್ಸಪ್ ಆದಾಗ ಅಂದರೆ ಒಂದಕ್ಕೊಂದು ಬೆರೆತಾಗ ನದಿ ನೀರು ಬೇರೆ ಬೇರೆಯಾಗೆ ಇರುತ್ತೆ ಆದರೆ ದೂರದಿಂದ ನೋಡಿದಾಗ ಅದರ ಪ್ರತ್ಯೇಕತೆಯನ್ನು ಸಾಮಾನ್ಯರಿಗೆ ಗುರ್ಸೋಕೆ ಆಗೋದಿಲ್ಲ ಅದು ಯಾರಿಗೂ ಗೊತ್ತಾಗುತ್ತೆ ಅಂದರೆ ಆಗಸದೊಳಿಪ್ಪು ಅಬ್ದ ಬಲ್ಲವು ಅಂತ ಅಬ್ಧ ಅಂದರೆ ನೀರು ತುಂಬಿದ ಮೋಡಕ್ಕೆ ಅಬ್ಧ ಅಂತ ಹೆಸರು ಅಪ್ ಅಂದರೆ ನೀರು ದ ಅಂದರೆ ಕೊಡುವಂತಹ ಮೋಡ ಅಬ್ಧ ಅಂತೇಳಿ ಈ ಮೋಡಗಳು ಸಮುದ್ರದಿಂದ ನದಿ ನೀರನ್ನು ಮಾತ್ರ ಅವಿಯನ್ನಾಗಿ ಮಾಡಿ ತಂಬೊಳಗೆ ಇಟ್ಕೊಳಿರುತ್ತೆ ಮತ್ತೆ ಮಳೆಯಾಗಿ ಸುರಿಸುವಂಥದ್ದು ಮಳೆಗಾಲ ಬಂದಾಗ ಸಮುದ್ರ ಜಲವನ್ನು ತಂದ ಯಾವತ್ತೂ ಸುರಿಸಲ್ಲ ಅದೆರಡೂ ಒಂದಕ್ಕೊಂದು ಬೇರ್ತಿದೆ ಆದರೆ ನಮಗೆ ಮಳೆ ನೀರು ಉಪ್ಪು ನೀರು ಬಂತು ಅಂತ ಲೋಕದಲ್ಲಿ ನಾವೆಲ್ಲೂ ಕಂಡಿಲ್ಲ ಉಪ್ಪು ನೀರಿನ ಮಳೆ ಅನ್ನೋದು ಎಲ್ಲೂ ಕಂಡಿಲ್ಲ ಯಾರೂ ಕಂಡಿಲ್ಲ ಆದ್ದರಿಂದ ಆ ಸಮುದ್ರದ ನೀರಿನ ಜೊತೆಗೆ ಬರ್ತಿರ್ತಕ್ಕಂಥ ನದಿ ನೀರನ್ನು ಆಕಾಶದಲ್ಲಿ ತೇಳ್ತಕ್ಕಂಥ ಮೋಡವು ಅರಿಯಬಲ್ಲವು ಅದೇ ರೀತಿಯಾಗಿ ಅದೇ ನೀರನ್ನು ಮೋರದ ಮೂಲಕ ಸಂಗ್ರಹ ಮಾಡಿ ಮತ್ತೆ ಮಳೆ ಸುರಿಸಿ ನದಿ ನೀರನ್ನು ಅಥವಾ ಸಿಹಿಯಾದ ನೀರನ್ನೇ ಜಗತ್ತಿಗೆ ಕೊಡುತ್ತೆ ಅದಕ್ಕೆ ಒಂದು ದುಷ್ಟಾಂತವನ್ನು ಕೊಡ್ತಾರೆ ಕಾಗೆ ಗುಬ್ಬಿಗಳ ಅಂತ ಆಕಾಶದಲ್ಲಿ ಮೋಡಗಳಂತೆ ಕಾಗೆ ಮತ್ತು ಗುಬ್ಬಿಗಳು ಕೂಡ ಮೇಲಕ್ಕೆ ಹಾರಾಡ್ತಾ ಇರ್ತವೆ ಆದರೇನು ಅವು ಕೆಳಗೆ ಸಮುದ್ರದ ನೀರಿನೊಂದಿಗೆ ಬರ್ತಾ ಇರ್ತಕ್ಕಂಥ ನದಿ ನೀರಿನ ಜಲಸ್ಥಿತಿಯನ್ನು ಏನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದು ಮೋಡಗಳಿಗೆ ಮಾತ್ರ ಗೊತ್ತಿರತಕ್ಕಂಥ ವಿಷಯ ಇಲ್ಲಿ ಮೋಡಗಳು ಅಂತಾದರೆ ಅವು ಕೂಡ ಜಡ ಹಂಗಾರೆ ಹೇಗೆ ಅರ್ಥ ಮಾಡಬೇಕು ಅಂತ ಆದರೆ ಅಭಿಮಾನಿ ವ್ಯಪದೇಶ್ತು ಓಮ್ ಅಂತ ಹೇಳೋಕ್ಕೆ ಆ ಮೋಡಕ್ಕೆ ಅಭಿಮಾನಿ ಮೇಘಾಭಿಮಾನಿ ದೇವತೆಗಳ ಜ್ಞಾನ ಈ ಮೇಘಾಭಿಮಾನಿ ದೇವತೆಗಳ ಜ್ಞಾನ ಅನ್ನೋದು ಸಾಮಾನ್ಯ ಜ್ಞಾನ ಅದರೊಳಗೆ ವಿಶೇಷ ಜ್ಞಾನ ಯಾವುದು ಅಂತಾದರೆ ಯಾವ ನದಿ ಪಾತ್ರದ ನೀರು ಯಾವ ಮೋಡದಲ್ಲಿದೆ ಅನ್ನೋದು ಇದು ಆ ನದಿಯಾಭಿಮಾನಿ ದೇವತೆಗಳಿಗೂ ಕೂಡ ಆ ರೀತಿಯಾಗಿರ್ತಕ್ಕಂಥ ವಿಶೇಷ ಜ್ಞಾನ ಅನ್ನೋದು ಇಲ್ಲ ಆದರೆ ತಮ್ಮ ಮೋಡದಲ್ಲಿ ನದಿ ನೀರಿದೆ ಸಮುದ್ರದ ಉಪ್ಪು ನೀರು ಅಲ್ಲ ಅನ್ನೋ ಜ್ಞಾನ ಇದೆ ಅದು ಸಾಮಾನ್ಯ ಜ್ಞಾನ ಅವರಿಗೆ ಅಂದರೆ ಆ ಎಲ್ಲ ಅಭಿಮಾನಿ ದೇವತೆಗಳಿಗೆ ಆ ನದಿಯ ನೀರು ಸಮುದ್ರದ ನೀರನ್ನು ಬೇರೆ ಬೇರೆಯಾಗಿ ಗುರುತಿಸುವಂತಹ ಸಾಮರ್ಥ್ಯ ಇದೆ ಆದರೆ ಯಾವ ನದಿ ಪಾತ್ರದ್ದುಂಟು ಮತ್ತು ಅದರೊಳಗೆ ಪ್ರತ್ಯೇಕ ಏನು ವಿಶೇಷ ಜ್ಞಾನ ಅಂತ ಹೇಳ್ತೀವಿ ಅದು ಸಾಮರ್ಥ್ಯ ಇಲ್ಲ ಈ ಹಾಲು ನೀರಿನಲ್ಲಿ ಮಿಶ್ರಣ ಇರ್ತಕ್ಕಂಥ ಹಾಲು ನೀರುಗಳನ್ನು ಹಂಸ ಪಕ್ಷಿ ಮಾತ್ರ ಅದನ್ನು ಪ್ರತ್ಯೇಕ ಮಾಡೋದು ಸಾಧ್ಯ ಹೊರತು ಬೇರೆ ಪಕ್ಷಿಗಳಿಗೆ ಅದನ್ನು ಗುರುತಿಸುವ ಸಾಮರ್ಥ್ಯ ಇಲ್ಲ ಅದೇ ರೀತಿಯಾಗಿ ಮೇಘಾಭಿಮಾನಿ ದೇವತೆಗಳು ಕೂಡ ನದಿಯ ನೀರಿನ ಸ್ಥಿತಿಯನ್ನು ತಿಳಿಯಬಲ್ಲರೇ ಹೊರತು ನದಿ ಈ ನದಿ ಪಾತ್ರದ ನೀರು ಅಂತ ಈ ರೀತಿಯಾಗಿ ಗುರುತಿಸುವಂಥ ಸಾಮರ್ಥ್ಯ ಇಲ್ಲ ವಾಯುದೇವರೇ ಇದನ್ನ ಗಾಳಿಯ ಮೂಲಕ ಆ ಮೋಡವನ್ನು ಚದುರಿಸಿ ಯಾವ ಯಾವ ನದಿ ಪಾತ್ರದ ನೀರು ಯಾವ್ಯಾವ ನದಿ ಪಾತ್ರಕ್ಕೆ ಬೀಳಬೇಕೋ ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾರೆ ಅಥರ್ವಣ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯರು ಆ ತಿಳಿಸ್ತಾರೆ ಸ್ವಕೀಯ ಮುದಕಂ ನದ್ಯ ಸಮುದ್ರ ನೈವಜಾನತೆ ವಾಯುಷ್ತು ತತ್ ಪೃತಜ್ಞಾತ್ವ ಮೇಘೆ ಕೃತ್ವ ಗಾಳಿ ಬೀಸಿದಾಗ ಏನಾಗುತ್ತೆ ಆ ವೇಗಕ್ಕೆ ಮೋಡ ಚಲನೆಯಾಗತ್ತೆ ಆ ಮೋಡವನ್ನು ಗಾಳಿ ಆ ನದಿ ಪಾತ್ರಕ್ಕೆ ಆ ನದಿಯಲ್ಲಿದೆಯೋ ಅಲ್ಲೇ ಆ ನದಿ ನೀರಿನ ಮಳೆ ಸುರಿಯಂತೆ ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವ್ರು ವಾಯುದೇವರು ಭಗವಂತನ ಆಜ್ಞೆಯಂತೆ ಆದ್ದರಿಂದ ತುಂಗಾ ನದಿ ಪಾತ್ರದಲ್ಲಿ ತುಂಗಾ ನದಿಯೇ ಮಳೆಯಾಗಿ ಬರುತ್ತೆ ಗಂಗಾ ನದಿ ಗಂಗಾ ನದಿ ನೀರೇ ಬರುತ್ತೆ ಹೊರತು ತುಂಗೆ ಗಂಗೆ ಗಂಗೆಗೆ ತುಂಗೆ ಅಂತ ಈ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಸರ್ವತಾಗೋದಿಲ್ಲ ಈ ವಿಶೇಷ ಕಾರ್ಯವನ್ನು ಮಾಡ್ತಕ್ಕಂಥವ್ರು ವಾಯುದೇವರು ವಾಯುಸ್ತುತ ಪೃತಜ್ಞಾತ್ವ ಮೇಗೆ ಕೃತ್ವ ಪ್ರವರ್ಷತಿ ಅಂತ ತಿಳಿಸ್ತಾರೆ ಇದು ವಿಶೇಷ ಜ್ಞಾನ ವಾಯುದೇವರೇ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಮಾಡ್ತಾರೆ ಅದೇ ರೀತಿಯಾಗಿ ಭೋಗಿವರ ಪರ್ಯಂಕ ಈ ಗುಣತ್ರಯಬದ್ಧ ಜಗಬಿಹುದು ಭೋಗರ ಪರ್ಯಂಕ ಶಯನ ಅಂದರೆ ಅವನ ಅಸಾಧಾರಣ ಲಕ್ಷಣವನ್ನು ಹೇಳಿ ಅವನೊಳಗೆ ಈ ಗುಣತ್ರಯಬದ್ಧ ಜಗವಿರುವುದು ಪರಮಾತ್ಮನ ಉದರದಲ್ಲಿ ಈ ಜಗತ್ತು ಆಶ್ರಯ ಮಾಡ್ಕೊಂಡಿದೆ ದೇವತೆಗಳು ಆಶ್ರಯ ಪಡೆದವರು ಭಗವಂತ ಆಶ್ರಯ ಕೊಟ್ಟವನು ಈ ಭೇದವನ್ನು ಕಾಗೆ ಗುಬ್ಬಿಗಳು ಇ ಅಂತೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನಿಗಳು ಮಾತ್ರ ಇದನ್ನು ತಿಳ್ಕೊತಾರೆ ಯಾಕೆ ಅಂದರೆ ಪರಮಾತ್ಮ ದೇವತೆಗಳು ಕೂಡ ಗುಣತ್ರಯಬದ್ಧರು ಅವರು ಸಾತ್ವಿಕಾದಿ ಗುಣತ್ರಯಗಳಿಂದ ಬದ್ಧರಾಗಿರ್ತಕ್ಕಂಥವ್ರು ದೇವತೆಗಳು ಆಗಮಗ್ನರು ತಿಳಿಯವರು ಅಜ್ಞಾನಿಗಳ ಅಳವಡೋದು ಅಂತ ಈ ಸಮುದ್ರದ ನೀರು ಬೇರೆ ನದಿ ನೀರು ಬೇರೆ ಅಂತ ಮೋಡಗಳು ಹೇಗೆ ಅಷ್ಟೇ ತಿಳ್ಕೊತಾವೋ ಹರಿಯ ರೂಪಗಳು ಬೇರೆ ದೇವತೆಗಳ ರೂಪಗಳು ಬೇರೆ ಅಂತ ಆಗಮಗ್ನಿಯರು ಅಂದರೆ ಯಾರು ಮಧ್ವಶಾಸ್ತ್ರವನ್ನು ಅಧ್ಯಯನಾದಿ ಶ್ರವಣಾದಿಗಳನ್ನು ಮಾಡಿರ್ತಾರೋ ಅವರಿಗೆ ಅರ್ಥ ಆಗುತ್ತೆ ವಿನಃ ಮೇಘಾಭಿಮಾನಿಗಳಿಗೆ ವಾಯುದೇವನ ಅನುಗ್ರಹ ಇರುವಂತೆ ಈ ಮಧ್ವಶಾಸ್ತ್ರವನ್ನು ಶ್ರವಣಾದಿಗಳನ್ನು ಮಾಡತಕ್ಕಂಥ ಆ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅನುಯಾಯಿಗಳಿಗೂ ಕೂಡ ವಾಯುದೇವರ ಅನುಗ್ರಹ ಅನ್ನೋದು ಆಗತ್ತೆ ಅಂತ ತಿಳಿಸ್ತಾರೆ ಮೋಡಗಳು ಕಾಗೆಗುಬ್ಬಿಗಳಂತೆ ತುಂಬ ಮೇಲೆ ಇರ್ತವೆ ಸಮುದ್ರದಲ್ಲಿರ್ತಕ್ಕಂಥ ಆ ನದಿಯ ಜಲದ ಪ್ರಭೇದವನ್ನು ತಿಳಿಸ್ಲಿಕ್ಕೆ ಕಾಗೆಗುಬ್ಬಿಗಳು ತುಂಬ ಕೆಳಗಿದ್ರೂ ತಿಳಿಯಲಾರವು ಮೇಲೆ ಇದ್ದರೂ ತಿಳಿಯಲಾರವು ಆದ್ದರಿಂದ ಏನಾಯಿತು ಮೇಲೆ ಮೇಲೆ ಹೋದಂತೆ ಅರ್ಥಾತ್ ಜ್ಞಾನ ಹೆಚ್ಚಾದಂತೆ ಭೇದ ತಿಳುವಳಿಕೆ ಅನ್ನೋದು ಇನ್ನೂ ಸ್ಫುಟವಾಗ್ತಾ ಹೋಗುತ್ತೆ ಗುಣ ಸಮುದ್ರನಾಗಿರ್ತಕ್ಕಂಥ ಭಗವಂತನನ್ನು ಆಶ್ರಯ ಮಾಡಿ ಇರುವ ನದಿಗಳಂತಹ ಜೀವರು ನದಿಯನ್ನು ಜೀವರಿಗೆ ದೃಷ್ಟಾಂತವಾಗಿ ಕೊಟ್ಟಿರೋದು ಅಂತಹ ಜೀವರು ಅವರಿಂದ ಭಿನ್ನರೇ ಆಗಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು ಇದನ್ನ ಜ್ಞಾನಿಗಳಾಗಿರ್ತಕ್ಕಂಥವ್ರು ತಿಳಿತಾರೆ ಅಜ್ಞಾನಿಗಳಾಗಿರ್ತಕ್ಕಂಥವರಿಗೆ ತಿಳಿಯೋದು ಅಸಾಧ್ಯ ಹೀಗೆ ಈ ಭೇದ ಅನ್ನೋದು ಸಾರ್ವಕಾಲಿಕ ಸತ್ಯ ಆ ಎಲ್ಲ ನದಿಗಳು ಕೂಡ ಸಮುದ್ರವನ್ನು ಹೋಗಿ ಸೇರಿದ್ರೂ ಕೂಡ ಏಕೀಭವಂತಿ ಅಂದ್ರೆ ಒಂದೇ ಆಗತ್ತೆ ಅಂತ ಹೇಳಿದ್ರೆ ಅದು ಐಕ್ಯ ಹೊಂದತ್ತೆ ಅಂತ ಅರ್ಥ ಅಲ್ಲ ಆ ರೀತಿಯಾಗಿ ಕಾಣತ್ತೆ ದೂರದಿಂದ ಹತ್ರ ಹೋಗಿ ನೋಡಿದ್ರೆ ಪ್ರಪ್ರತ್ಯೇಕವಾಗಿ ಬಣ್ಣದಿಂದ ಇಂತಿಂತ ನಧೀನಿಯರು ಇಲ್ಲಿ ಸಂಗಮ ಆಗಿದೆ ಎಂದು ಗುರುತಿಸೋದು ಸಾಧ್ಯ ಇದು ಈ ದೃಷ್ಟಾಂತದ ಮೂಲಕ ಜ್ಞಾನಿಗಳು ಆ ಪರಮಾತ್ಮ ಮತ್ತೆ ಜೀವನಿಗೆ ಇರ್ತಕ್ಕಂಥ ಭೇದವನ್ನು ತಿಳ್ಕೋತಾರೆ ಅಜ್ಞಾನಿಗಳಾಗಿರ್ತಕ್ಕಂಥವರು ತಿಳಿಯೋದು ಸಾಧ್ಯ ಇಲ್ಲ ಜಗತ್ತಲ್ಲಿರ್ತಕ್ಕಂಥ ಸಮಸ್ತ ಜೀವರಾಶಿಗಳಿಗೂ ಮತ್ ಮತ್ತೆ ಪಂಚಭೇದಯುಕ್ತವಾಗಿರ್ತಕ್ಕಂಥ ಈ ಬ್ರಹ್ಮಾಂಡಕ್ಕೂ ಕೂಡ ಪರಮಾತ್ಮನೇ ಮುಖ್ಯ ಆಶ್ರಯ ಅನಾದಿ ಕಾಲದಿಂದ ಜೀವರೆಲ್ಲ ಲಿಂಗದೇಹದಿಂದ ಬದ್ಧರಾಗಿರೋದು ಈ ಲಿಂಗದೇಹ ಅನ್ನೋದು ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು ಷೋಡಶಕಲಾಯುಕ್ತವಾಗಿರ್ತಕ್ಕಂಥದ್ದು ಆ ಸಂಬಂಧದಿಂದನೇ ಅಂದರೆ ಲಿಂಗದೇಹದ ಸಂಬಂಧ ಇರೋ ಕಾರಣಕ್ಕಾಗಿ ಜನನ ಮರಣರೂಪವಾಗಿರ್ತಕ್ಕಂಥ ಸಂಸಾರದ ಬಂಧನದಲ್ಲಿ ಜೀವ ಸಿಕ್ಕೊಂಡಿದ್ದಾನೆ ಅನಾದಿ ಕರ್ಮ ಬೀಜಭೂತವಾಗಿರ್ತಕ್ಕಂಥ ಈ ಲಿಂಗ ದೇಹಗತ ತ್ರಿಗುಣಗಳ ಕಾರಣದಿಂದನೇ ಸಂಸಾರ ಅನ್ನೋದು ಬಂದಿರೋದು ಕಾರಕ ಭ್ರಮ ದ್ರವ್ಯ ಭ್ರಮ ಕ್ರಿಯಾ ವಿಭ್ರಮ ಅಂತ ಮೂರು ರೀತಿಯಾಗಿರ್ತಕ್ಕಂಥ ಪ್ರವೃತ್ತಿ ಜೀವನದ್ದು ಈ ಜಗತ್ತಿನಲ್ಲಿರ್ತಕ್ಕಂಥ ಜ್ಞಾನ ಇಚ್ಛಾ ಪ್ರಯತ್ನ ಯಾವುದೇ ಪ್ರವೃತ್ತಿ ಇಲ್ಲದೆ ಇರತಕ್ಕಂಥ ಜಡವಸ್ತುಗಳು ಸ್ಥಾವರ ಜಂಗಮ ರೂಪದಲ್ಲಿರ್ತಕ್ಕಂಥ ಚೇತನ ವಸ್ತುಗಳು ಎಲ್ಲವೂ ಕೂಡ ಭಗವಂತನನ್ನೇ ಆಶ್ರಯ ಮಾಡಿಕೊಂಡು ಇರುವಂಥದ್ದು ಎಲ್ಲರೂ ಅಸ್ವತಂತ್ರ ಜಗದ್ವಿಲಕ್ಷಣನಾಗಿರ್ತಕ್ಕಂಥ ಪರಮಾತ್ಮನಿಂದ ಈ ಎಲ್ಲ ಜೀವ ಮತ್ತು ಜಡಾತ್ಮಕವಾಗಿರ್ತಕ್ಕಂಥ ಪ್ರಪಂಚ ಅನ್ನೋದು ಅತ್ಯಂತ ಭಿನ್ನವಾಗಿದೆ ಅನ್ನೋದು ಈ ದೃಷ್ಟಾಂತದಿಂದ ತೋರಿಸ್ತಾರೆ ನದಿಗಳು ಪರ್ವತದಲ್ಲಿ ಹುಟ್ಟಿ ವಿಶಾಲವಾಗಿರ್ತಕ್ಕಂಥ ಮೈದಾನ ಅಲ್ಲೆಲ್ಲ ಹರಿದು ಕೊನೆಗೆ ಎಲ್ಲ ನದಿಗಳ ಸಂಗಮ ಸ್ಥಾನವೂ ಕೂಡ ಮಹಾಸಾಗರನೇ ಆಗಿದೆ ಸಮುದ್ರದಲ್ಲಿರ್ತಕ್ಕಂಥ ಉಪ್ಪು ನೀರಿನ ಜೊತೆಗೆ ನದಿ ನೀರು ಸೇರಿದರೂ ಕೂಡ ಪೃಥಕ್ ಪೃಥಕ್ ಆಗಿಯೇ ಇರುತ್ತೆ ಅಂದರೆ ಬೇರೆ ಬೇರೆಯಾಗಿ ಪ್ರತ್ಯೇಕವಾಗಿಯೇ ಇರುತ್ತೆ ನದಿಯ ನೀರು ತನ್ನ ಮೂಲ ಸ್ವಭಾವವನ್ನು ಯಾವತ್ತೂ ಕಳ್ಕೊಳ್ಳೋದಿಲ್ಲ ಆದರೆ ನಮಗೆ ನೋಡೋರಿಗೆ ಏನು ನದಿ ನೀರು ಸಮುದ್ರದ ನೀರು ಎಲ್ಲ ಮಿಕ್ಸ್ ಅಪ್ ಆಗಿದೆ ಅಂತ ಈ ರಹಸ್ಯವನ್ನು ಆಕಾಶದಲ್ಲಿ ಸಂಚಾರ ಮಾಡ್ತಕ್ಕಂಥ ಮೇಘ ಪಂಕ್ತಿಗಳು ತಿಳ್ಕೊಂಡಿರುತ್ತೆ ಆ ಮೇಘ ಪಂಕ್ತಿಗಳು ಜಡ ಆದರೂ ಕೂಡ ಅಲ್ಲಿ ಅಭಿಮಾನಿ ದೇವತೆಗಳಿರ್ತಾರಲ್ಲ ಅವರು ತಿಳ್ಕೊಡಿರ್ತಾರೆ ಅದು ಸಾಮಾನ್ಯ ಜ್ಞಾನ ಸೂರ್ಯನ ಶಾಖದಿಂದ ಸಮುದ್ರದಲ್ಲಿರ್ತಕ್ಕಂಥ ನದಿ ನೀರೇನಿದೆ ಅದನ್ನು ಅವಿಯಾಗಿ ಅದು ಹಗುರ ಮೇಲಕ್ಕೆ ಏರಿ ಮತ್ತೆ ಘನೀಭೂತವಾಗಿ ಮೋಡವಾಗಿ ಪ್ರಣಾಮ ಹೊಂದತ್ತೆ ಇಂತಹ ಮೇಘದ ಗುಂಪುಗಳು ವಯುದೇವರ ಅನುಗ್ರಹದಿಂದ ಆಕಾಶದಲ್ಲಿ ಸಂಚಾರ ಮಾಡಿ ಆಮೇಲೆ ಎಲ್ಲಿ ವಾಯುದೇವರಕ್ಕೆ ಅಗ್ನಿಯನ್ನು ಮಾಡ್ತಾರೋ ಅಲ್ಲಿ ಮಳೆ ರೂಪದಲ್ಲಿ ಮತ್ತೆ ನೀರು ಹೂಮಿಗೆ ಸೇರತ್ತೆ ಆ ಮಳೆ ನೀರು ಹೋಗಿ ಮತ್ತೆ ಸಮುದ್ರದ ಸೇರತ್ತೆ ಆದರೆ ಸಮುದ್ರದಲ್ಲಿರ್ತಕ್ಕಂಥ ನದಿ ನೀರು ಸೂರ್ಯನ ಕಿರಣದಿಂದ ಆವಿಯಾಗಿ ಹೋಗಿ ಮೇ ಮತ್ತೆ ಕೆಳಗೆ ಬಿದ್ದರೂ ಕೂಡ ನಮಗೆ ಬರ್ತಕ್ಕಂಥ ಮಳೆ ಸಮುದ್ರದ ನೀರಲ್ಲ ಉಪ್ಪಿನ ನೀರಲ್ಲ ನಮಗೆ ಬರ್ತಕ್ಕಂಥದ್ದು ಸಿಹಿಯಾದ ನದಿ ನೀರೆ ಅದು ತುಂಗ ಇರ್ಬೋದು ಗಂಗಾ ಇರ್ಬೋದು ಆಯಾಪಥದ ನದಿ ನೀರು ಅಲ್ಲಲ್ಲಿ ಮಳೆ ಬೀಳುವಂತೆ ವ್ಯವಸ್ಥೆ ಮಾಡ್ತಕ್ಕಂಥವನು ಭಗವಂತ ಹೀಗೆ ಸರ್ವ ಜಗತ್ತಿಗೂ ಕೂಡ ಆಶಯನಾಗಿರ್ತಕ್ಕಂಥವನು ಸಮುದ್ರದಂತೆ ಅಥವಾ ಸಾಗರ ಸದೃಶನಾಗಿರ್ತಕ್ಕಂಥ ಪರಮಾತ್ಮ ಎಲ್ಲ ಜೀವರಾಶಿಗಳು ಪರಮಾತ್ಮನಿಂದಲೇ ಉದಯ ಉದರದಲ್ಲೇ ಇದ್ದು ಅವನಿಂದಲೇ ಸೃಷ್ಟರಾಗಿ ಕೊನೆಗೆ ಮತ್ತು ಅವನನ್ನೇ ಸೇರ್ತಕ್ಕಂಥ ಸಮಸ್ತ ಜಗತ್ತು ಸಕಲ ಜೀವರಾಶಿಗಳು ಕೂಡ ಸಮುದ್ರವನ್ನು ಸೇರುವ ನದಿಗಳಿದ್ದಂತೆ ಸಮುದ್ರವನ್ನು ಸೇರಿ ಸಮುದ್ರದ ನೀರಿನಲ್ಲಿ ಬೆರೆದ್ರೂ ಕೂಡ ತಮ್ಮ ನೈಜ ಸ್ಥಿತಿಯನ್ನು ನಾವು ಯಾವತ್ತೂ ಕಳ್ಕೊಳ್ಳಲ್ಲ ಬೇರೆ ಬೇರೆಯಾಗಿ ಇರ್ತಾವಲ್ಲೋ ಅದೇ ರೀತಿಯಾಗಿ ಜಡ ಮತ್ತು ಜೀವ ಎಲ್ಲ ಏಕತ್ರ ಸೇರಿದರೂ ಕೂಡ ತಮ್ಮ ತಮ್ಮ ಪ್ರತ್ಯೇಕತೆಯನ್ನು ಕಳ್ಕೊಳ್ಳದೆ ನಿಜ ಸ್ಥಿತಿಯನ್ನು ಹೊಂದಿ ಆ ಪರಮಾತ್ಮನಿಂದ ಭಿನ್ನರಾಗೇ ಇರ್ತಾರೆ ಹೊರತು ಅವನಿಗೆ ಸಮನೂ ಆಗೋಲ್ಲ ಅವನಿಗಿಂತ ಉತ್ತಮರೂ ಆಗೋದಿಲ್ಲ ಅವನಲ್ಲಿ ಐಕ್ಯವನ್ನೂ ಹೊಂದೋದಿಲ್ಲ ಅರ್ಥ ಆಯ್ತಲ್ಲ ಅವನಿಗೆ ಸಮರೂ ಆಗಲ್ಲ ಅವನಲ್ಲಿ ಐಕ್ಯನೂ ಆಗಲ್ಲ ಅವನಿಗಿಂತ ಉತ್ತಮತ್ವವನ್ನು ಪಡೆಯೋದಿಲ್ಲ ಈ ತತ್ವರಹಸ್ಯವನ್ನು ಆಗಮ್ನರು ಅಂದರೆ ಆಗಮ ಅಂದರೆ ವೇದ ವೇದಗಳನ್ನು ತಿಳಿದಿರ್ತಕ್ಕಂಥ ಜ್ಞಾನಿಗಳ ಕೋವಿದರೇನಿದ್ದಾರೆ ಅವರು ಮಾತ್ರ ತಿಳ್ಕೊತಾರೆ ಸಾಮಾನ್ಯರಿಗೆ ಇದು ಸಾಧ್ಯ ಇಲ್ಲ ತಿಳಿಯೋದಕ್ಕೆ ಈ ರೀತಿಯಾಗಿ ಈ ಭೇದ ಅನ್ನೋದು ಅಸೃಜಾವಸ್ಥೆ ಸಂಸಾರಾವಸ್ಥೆ ಮುಕ್ತಾವಸ್ಥೆ ಎಲ್ಲ ಕಡೆಗೂ ಕೂಡ ಸಾರ್ವಕಾಲಿಕವಾಗಿ ಇದ್ದದ್ದೇ ಅನ್ನೋದನ್ನು ಈ ನದಿ ಮತ್ತು ಸಮುದ್ರದ ದೃಷ್ಟಾಂತದಿಂದ ಎಲ್ಲೇ ತಿಳಿಸ್ತಾರೆ ಶ್ರೀಕೃಷ್ಣ